ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ಚರಣಾರ್ವಿಂದರ್ಗಳಲ್ಲಿ ಶರಣಾಗುತ್ತ ಚರಣಾರವಿಂದಗಳಲ್ಲಿ ಶರಣಾಗುತ್ತ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಹಣ ಶರ್ಮಾರ ಚರಣತರಗಳಲ್ಲಿ ಶರಣಾಗುತ್ತಾ ಅರುಣಗಿರಿ ಮಹಾ ಮಹಾನುಭಾವರ ವಿಲಕ್ಷಣ ಮೌನಿ ಅನ್ನತಕ್ಕಂಥ ಕೃತಿ ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಅಧ್ಯಾತ್ಮ ಗ್ರಂಥಾವಳಿ ಇದರಿಂದ ಪ್ರಕಾಶಿತವಾದದ್ದು ಅದನ್ನು ನೋಡ್ತಾ ಇದ್ದೇವೆ ನಿನ್ನೆ ದಿವಸ ಅದನ್ನು ಇವತ್ತು ಮುಂದುವರಿಸ್ತಾ ಇದ್ದೇವೆ ಈಟ್ ಅಸ್ನಿ ಅಂದರೆ ಇದರಲ್ಲಿ ಮೌನಿ ಒಬ್ಬ ಮೌನಿಯ ಒಬ್ಬ ಯಥಾಯೋಗ್ಯ ಮೌನಿ ಅಂತೇಳಿ ಅವನ ಮತ್ತು ಭೋಜ ಕಾಳಿದಾಸ ಇವರ ಸಂಭಾಷಣೆ ಭೋಜನ ಪ್ರಶ್ನೆಗೆ ಈ ಮೌನಿಯ ಉತ್ತರ ಸಂಕ್ಷಿಪ್ತವಾಗಿ ಸಂಸ್ಕೃತದಲ್ಲಿ ಉಪನಿಷತ್ತುಗಳ ಸಾರ ರೂಪವಾಗಿ ದಶ ಉಪನಿಷತ್ತುಗಳ ಸಾರ ಅದಕ್ಕೆ ಕಾಳಿದಾಸನ ವಿವರಣೆ ಈ ರೀತಿ ಸಂಭಾಷಣೆ ನಡೀತಾ ಇದೆ ನಾವು ನಿನ್ನೆ ದಿವಸ ನೋಡಿದೆವು ಈಟ್ ಅಸ್ಮಿ ಅಂಥೇಳಿ ಮೌನಿ ಹೇಳ್ತಾನೆ ಅಂದರೆ ಉಪನಿಷತ್ತುಗಳ ತಾತ್ಪರ್ಯವನ್ನು ಕ್ರಮವಾಗಿ ತಿಳಿಸಬೇಕು ಅಂತೇಳಿ ಭೋಜ ಪ್ರಶ್ನೆ ಮಾಡ್ತಾನೆ ಅದಕ್ಕೆ ಉತ್ತರವಾಗಿ ಈಟ್ ಅಸ್ಮಿ ಅಂತೇಳಿ ಈಶಾವಾಸ್ಯ ಉಪನಿಷತ್ತಿನ ಒಂದು ಹದಿನಾರು ಈ ಮಂತ್ರ ಇದರ ಸಾರ ಅಂದರೆ ಇಲ್ಲಿ ಈಟ್ ಅಂದರೆ ಒಂದು ಇಲ್ಲಿ ಈಶಾ ಈಶನೇ ನಾನು ಅಂಥೇಳಿ ಅಂದರೆ ತತ್ ತ್ವ ಅಸೀ ಅಥವಾ ಈಶಾವಾಸ್ಯಮೀನವಂ ಸರ್ವ ಯೋಸೌ ಪುರುಷ ಸೊಅಂ ಅಸ್ಮಿ ಅಂಥೇಳಿ ಅವನೇ ನಾನು ಅಂಥೇಳಿ ಇನ್ನೊಂದು ಈಟ್ ಈಶ ಅಂತೇಳಿ ಹೇಳಿದ ಹಾಗೆ ಈಡೇ ಅಂತೇಳಿ ಬರ್ತದೆ ಕ್ರಿಯಾಪದ ಈಡ್ ಈಡ್ ಸ್ತುತೌ ಧಾತು ಅಂದರೆ ಸ್ತುತಿ ಸ್ತುತಿ ಮಾಡತಕ್ಕಂಥ ಅಂದರೆ ಈಟ್ ಅಸ್ಮೆ ಸ್ತುತಿಯನ್ನು ನಾನು ಎಲ್ಲರಿಂದಲೂ ಪೂಜಿಸಲ್ಪಡ್ತಕ್ಕಂತಹ ಸ್ತುತಿಸಲ್ಪಡ್ತಕ್ಕಂತಹ ದೇವರು ಅಂತೇಳಿ ಯಾರನ್ನು ಹೇಳ್ತಾರೋ ಅವನೇ ನಾನಾಗಿದ್ದೇನೆ ನಾನೇ ಅವನಾಗಿದ್ದೇನೆ ಹೇಗೆ ತದು ತಾಮಸಿ ಅಂದರೆ ಸ್ತುತಿಸಲು ಯೋಗ್ಯನಾದವನು ಸ್ತುತವು ಈಡು ಸ್ತುತವು ಇನ್ನೊಂದು ಈಟ ಈಶ ಹೀಗೆ ಮುಂದೆ ನಾವು ನೋಡ್ತಾ ಇದ್ದೇವೆ ಈಗ ಭೋಜ ಕೇಳ್ತಾನೆ ಈ ಉಪನಿಷತ್ತಿನಲ್ಲಿ ಈಟ್ ಜಗತ್ತು ಕರ್ಮ ಅವಿದ್ಯಾ ಮುಂತಾದ ಭೇದ ಪ್ರತಿಪಾದಕ ಮಾತುಗಳು ಉಂಟಲ್ವೇ ಹೇಳ್ತಾನೆ ದೃಷ್ಟಾನುವಾದ ರೂಪಂ ದ್ವೈತಂ ಅಂದ್ರೆ ಯಾವ ಶಬ್ದಗಳಿಂದ ಭೇದವು ಸೂಚಿಸಲ್ಪಡುತ್ತದೆಯೋ ಅವುಗಳಿಂದ ವೇದವು ವ್ಯವಹಾರದಲ್ಲಿ ನೋಡಲ್ಪಡುವಂತಹ ಭೇದವನ್ನು ತಾನು ಮೊದಲು ಹೇಳಿ ಮುಂದೆ ಅದನ್ನು ನಿರಾಕರಿಸಿ ಪರಮಾರ್ಥ ಜ್ಞಾನವನ್ನುಂಟು ಮಾಡುವುದಕ್ಕೆ ಆ ಶಬ್ದಗಳನ್ನೇ ಸಾಧನವಾಗಿ ಉಪಯೋಗಿಸ್ತದೆ ಈ ಆಕ್ಷೇಪಣೆಯು ಶಬ್ದ ಸಾಮಾನ್ಯಕ್ಕೆ ಬರುವುದರಿಂದ ತಾತ್ಪರ್ಯವನ್ನು ಅಂದರೆ ಶಬ್ದ ಸಾಮಾನ್ಯವಾಗಿ ಭೇದ ಇದೆ ಯಾಕಂದರೆ ಶಬ್ದಗಳಿಲ್ಲವೆ ನಾನಾ ಶಬ್ದಗಳಿವೆ ಒಂದೇ ಶಬ್ದ ಇರುವುದಾ ಅಲ್ಲ ಹಾಗಾಗಿ ಶಬ್ದಕ್ಕೆ ಹೇಗೆ ಭೇದ ಇದೆಯೋ ಅದೇ ರೀತಿಯಲ್ಲಿ ಈ ಉಪನಿಷತ್ತಿನಲ್ಲಿ ಕೂಡ ಈ ಎಲ್ಲ ಪದಗಳು ಅಥವಾ ಶಬ್ದಗಳು ಬರ್ತವೆ ಈಟ್ ಜಗತ್ತು ಕರ್ಮ ಅವಿದ್ಯಾಂತಹದ್ದು ಅದ ಕಾರಣ ತಾತ್ಪರ್ಯವನ್ನು ಅನುಭವದಿಂದ ಗ್ರಹಿಸುವವರು ಈ ದೃಷ್ಟ ಅನುವಾದದಿಂದ ಭ್ರಮಿಸಕೂಡದು ದೃಷ್ಟ ಅನುವಾದ ಕಂಡದ್ದನ್ನು ಅನುಸರಿಸಿ ಹೇಳತಕ್ಕಂಥದ್ದು ದೃಷ್ಟ ಕಂಡದ್ದು ಅನು ಅನುಸರಿಸಿ ದೃಷ್ಟಮ ಅನುಸೃತ್ಯ ವದತಿ ಇದು ದೃಷ್ಟಾನುವಾದ ಕಂಡದ್ದನ್ನು ಅನುಸರಿಸಿ ಹೇಳ್ತಕ್ಕಂಥದ್ದು ದೃಷ್ಟಾನುವಾದ ರೂಪ ದ್ವೈತಂ ಅದೇ ದ್ವೈತ ಇದ್ದದ್ದು ಇದ್ದಾಗಿ ಅಂದರೆ ಕಂಡದ್ದನ್ನು ಕಂಡಾಗಿ ಹೇಳ್ತಕ್ಕಂಥದ್ದು ಅದು ದ್ವೈತ ಅದ್ವೈತ ಏನು ಅದರ ಯಥಾರ್ಥ ಏನು ಅಂಥೇಳಿ ಹೇಳತಕ್ಕಂಥದ್ದು ನಿಜವಾಗಿ ಏನು ಅಂತ ಕಣ್ಣಾಗಿ ಕಂಡದ್ದನ್ನು ಪರಾಮರಿಸಿ ನೋಡಬೇಕು ಅಂತ ಹೇಳ್ತಾರಲ್ಲ ಹಾಗೇ ಕಣ್ಣಿಗೆ ಕಂಡದ್ದೆಲ್ಲವೂ ಸತ್ಯ ಅಲ್ಲ ಇದು ವ್ಯಾವಹಾರಿಕವಾಗಿ ಮೇಲ್ನೋಟಕ್ಕೆ ಸತ್ಯ ಅಂತೇಳಿ ಕಂಡು ಬಂದರೂ ದ್ವೈತವು ಆತ್ಯಂತಿಕವಾಗಿ ಪಾರಮಾರ್ಥಿಕವಾಗಿ ಯಥಾರ್ಥವಾಗಿ ನೋಡಿದರೆ ಅನುಭವಾತ್ಮಕವಾಗಿ ನೋಡುವಾಗ ಅದು ಅದ್ವೈತ ದ್ವೈತವಲ್ಲ ಅಂಥೇಳಿ ಆಗ ಭೋಜ ಪ್ರಶ್ನೆ ಮಾಡ್ತಾನೆ ಹಾಗಾದರೆ ಮುಂದೆ ಕೇನೋಪನಿಷತ್ತಿನ ವಿವರಣವಾಗಲಿ ಅಂತೇಳಿ ಈಗ ಈಶೋಪನಿಷತ್ತಿನದ್ದು ಏನಾಯಿತು ಈಟ್ ಅಸ್ಮಿ ದೃಷ್ಟಾನ್ವಾದ ರೂಪಂ ದ್ವೈತಂ ಈ ಎರಡು ಸೂತ್ರಗಳಲ್ಲಿ ಬಂತು ಈಶೋಪನಿಷತ್ತಿನ ಸಾರ ಕೇನೋಪನಿಷತ್ತಿನದ್ದು ಕೇಳ್ತಾರೆ ಭೋಜ ಕೇಳ್ತಾನೆ ಆಗ ಮೌನಿ ಅನ್ಯ ದೇವ ಅಂತೇಳಿ ಹೇಳ್ತಾನೆ ಅದರಲ್ಲಿ ಒಂದು ಒಂದು ನಾಲ್ಕು ಮಂತ್ರ ಅಂದರೆ ಅನ್ಯದೇವತಿದಿತಾದಥೋ ಆವಿದಿತಾದಧಿ ಅನ್ನತಕ್ಕಂಥದ್ದು ಅದರಲ್ಲಿ ಬರತಕ್ಕಂಥದ್ದು ಮಂತ್ರ ಎಂಬ ಶ್ರುತಿಯಿಂದ ಈ ಆತ್ಮನು ಜ್ಞಾತವಾದ ಅಥವಾ ಅಜ್ಞಾತವಾದ ಎರಡು ಬಗೆಯ ವಿಷಯಗಳಿಗೂ ಬೇರೆ ಆದವನು ಅಂತೇಳಿ ತಿಳಿಯತಕ್ಕದ್ದು ಅನ್ಯದೇವ ಬೇರೆ ಆದವನು ಅನ್ಯತ್ ದೇವ ತತ್ ವಿಧಿತಾತ್ ಅಥೋ ಅವಿದಿತ ಅವಿದಿತಾತ್ ಅಥೀ ವಿದಿತ ತಿಳಿದದ್ದು ಮತ್ತು ಅವಿದಿತ ತಿಳಿಯದೇ ಇರತಕ್ಕಂಥದ್ದು ಇವೆರಡಕ್ಕಿಂತಲೂ ಭಿನ್ನನಾದವನು ಆತ್ಮನು ಅಂಥೇಳಿ ತಿಳಿಯಬೇಕು ಯಾಕಂದರೆ ಆತ್ಮನು ಕೇವಲ ಸಾಕ್ಷಿ ಸ್ವರೂಪನಾದ್ದರಿಂದ ಅಧಿ ಎಲ್ಲದಕ್ಕೂ ಮೂಲ ಅಧಿಕಾರಣನು ಅವನನ್ನು ಆಶ್ರಯಿಸಿ ಉಳಿದದ್ದೆಲ್ಲ ಇದೆ ಅಧಿಶೃತ್ಯ ಆಶ್ರಯಿಸಿ ಹೀಗೆ ಯಾಕಂದರೆ ಆತ್ಮನು ಕೇವಲ ಸಾಕ್ಷಿ ಸ್ವರೂಪನಾದ್ದರಿಂದ ಅವನನ್ನು ತಿಳಿದ ವಿಷಯವೆಂದಾಗಲಿ ತಿಳಿಯದ ವಿಷಯವೆಂದಾಗಲಿ ಹೇಳುವಂಥದ್ದು ತಪ್ಪು ಮತ್ತು ಸಾಕ್ಷಿಯ ಸ್ವರೂಪದಿಂದಲೇ ಅಂದರೆ ಈ ಆತ್ಮನನ್ನು ತಿಳಿದ ವಿಷಯ ಅಥವಾ ತಿಳಿಯದ ವಿಷಯ ಅಂತ ಹೇಳೋದು ತಪ್ಪು ನಾವು ಅಂಥೇಳಿ ತಿಳಿಯದ ವಿಷಯವೂ ಅಲ್ಲ ಅದು ತಿಳಿದ ವಿಷಯವೂ ಅಲ್ಲ ಆತ್ಮನನ್ನು ಸಂಪೂರ್ಣವಾಗಿ ತಿಳಿದವನು ಇಲ್ಲ ಆತ್ಮನನ್ನು ತಿಳಿಯದವನು ಅಂತೇಳಿ ಹೇಳಿದರೂ ತಪ್ಪಾಗ್ತದೆ ಯಾಕೆ ನಾನು ಅಂತೇಳಿ ಎಲ್ರಿಗೂ ಗೊತ್ತು ನಾನು ನಾನು ಅಂತ ಹೇಳ್ತಾ ಇರ್ತೇನೆ ಪ್ರತಿಯೊಬ್ಬನು ಕೂಡ ಆ ನಾನು ಏನತಕ್ಕಂಥದ್ದೇ ಆತ್ಮ ಹಾಗಾಗಿ ತಿಳಿಯದ ವಿಷಯ ಅಲ್ಲ ಅದು ಹಾಗಂತೇಳಿ ತಿಳಿದ ವಿಷಯವೋ ಆತ್ಮ ನಿಜವಾದ ಸ್ವರೂಪ ಬಲ್ಲವರೋ ಎಲ್ಲರೂ ಕೂಡ ಅಲ್ಲ ಹಾಗಾಗಿ ಅವೆರಡೂ ಕೂಡ ತಪ್ಪು ಮತ್ತು ಸಾಕ್ಷಿಯ ಸ್ವರೂಪದಿಂದಲೇ ಬಹುತ್ವವು ಖಂಡಿಸಲ್ಪಡ್ತದೆ ಅದು ಎಲ್ಲವನ್ನೂ ನೋಡುವಂಥ ಸಾಕ್ಷಿ ಸ್ವರೂಪ ಕಾರಣ ಬಹುತ್ವವು ಅಲ್ಲಿ ಏಕತ್ವವಿದೆ ಎಲ್ಲದರ ಸರ್ವ ಸಾಕ್ಷಿ ಭಾವ ಆತ್ಮನಿಗಿರುವ ಕಾರಣ ಎಲ್ಲ ಎಲ್ಲರೊಳಗಿರುವಂಥ ಆತ್ಮವು ಒಂದೇ ಬಹುತ್ವ ಅಲ್ಲಿ ಯಾಕಂದರೆ ಸಾಕ್ಷಿಯಲ್ಲಿ ಸಂಖ್ಯಾದಿಗಳು ಪ್ರವೇಶಿಸಲಾರವು ಏಕಮೇವ ಸಾಕ್ಷಿ ಅಂತೇಳಿ ಹೇಳಿದ ಮೇಲೆ ಅದರಲ್ಲಿ ನಾನಾ ಸಾಕ್ಷಿಗಳು ಅಂತೇಳಿ ಇಲ್ಲ ಕೋರ್ಟಿನಲ್ಲಿ ಸಾಕ್ಷಿ ಹೇಳಿದ ಹಾಗೆ ಅಲ್ಲ ಸಾಕ್ಷಿ ಅಂದರೆ ಇಲ್ಲಿ ಜಗತ್ ಸಾಕ್ಷಿ ಕರ್ಮಸಾಕ್ಷಿ ಅಂತೇಳಿ ಹೇಳ್ತಕ್ಕಂಥದ್ದು ಅದು ಒಂದೇ ಆಗ ಬೋಜ ಕೇಳ್ತಾನೆ ಹಾಗಾದರೆ ವಿಷಯ ಕೋಟಿಯ ಅಥವಾ ಪ್ರಪಂಚದ ಗತಿ ಏನು ಮಾಯಾಮಾತ್ರಂ ಮಾಂಡುಕ್ಯ ಕಾರಿಕ ಒಂದು ಹದಿನೇಳು ಮೌನಿ ಹೇಳ್ತಾನೆ ಮಾಯಾಮಾತ್ರಮ್ ಅಂತೇಳಿ ವಿಷಯ ಕೋಟಿ ಅಥವಾ ಆಗ ಕಾಳಿದಾಸ ಹೇಳ್ತಾನೆ ವಿಷಯವೂ ಕೂಡ ಜ್ಞಾನಕ್ಕೆ ಸಂಬಂಧಪಟ್ಟೇ ತಾನು ಉಳಿದುಕೊಂಡಿರುವುದಾದ್ದರಿಂದ ಸ್ವತಂತ್ರವಾಗಿ ಇರಲು ಅರಿಯದು ಇಲ್ಲಿ ಸಾಕ್ಷಿ ಚೈತನ್ಯವನ್ನೇ ಜ್ಞಾನವೆಂಬ ಶಬ್ದದಿಂದ ಪರಿಗ್ರಹಿಸಬೇಕು ಅಂತಃಕರಣದ ವೃತ್ತಿಯನ್ನಲ್ಲ ಜ್ಞಾನ ಅಂತ ಹೇಳಿದ್ದು ಸಾಕ್ಷಿ ಸಾಕ್ಷಿ ಪ್ರಜ್ಞೆ ಅಥವಾ ಚೈತನ್ಯ ಸಾಕ್ಷಿ ಚೈತನ್ಯ ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳಿಬಿಡ್ತದಲ್ಲ ಉಪನಿಷತ್ತಿನ ಮಹಾವಾಕ್ಯ ಅದನ್ನು ತಿಳಿಯಬೇಕಿಲ್ಲಿ ಆದರಿಂದ ಅದು ಸಾಕ್ಷಿಯ ಹಾಗೆ ಸತ್ಯವಲ್ಲ ಯಾವುದು ಜಗತ್ತು ಅಥವಾ ವಿಷಯಗಳು ಸಾಕ್ಷಿಯ ಹಾಗೆ ಸತ್ಯವಲ್ಲ ಯಾಕಂದರೆ ಆ ಸಾಕ್ಷಿಗೆ ಬಟ್ಟೆ ಅದು ಇದೆ ಉಳಿದುಕೊಂಡಿದೆ ಆದ ಕಾರಣ ಮತ್ತು ತಾನು ತಾನೇ ಇರುವುದಕ್ಕೆ ಸ್ವಾತಂತ್ರ್ಯವಿಲ್ಲ ಆದಾಗ್ಯೂ ತೋರ್ತಾ ಇದೆ ಅಷ್ಟೇ ಇದನ್ನೇ ಆತ್ಮನ ಮಾಯೆ ಅಥವಾ ಶಕ್ತಿ ಎಂಬುದಾಗಿ ಕರೀತಾರೆ ಈ ಮಾಯೆಗೆ ಕಾರಣವೇನಿರಬಹುದು ಆ ವಿದ್ಯಕಮಧ್ಯ ಎರಡನೇ ವಸ್ತುವಿನ ಇರುವಿಕೆಯನ್ನು ಸ್ವಭಾವದಿಂದಲೇ ಸಹಿಸಲಾದ ಆತ್ಮನಲ್ಲಿ ಈ ಮಾಯೆಯನ್ನು ನಾವು ನಮ್ಮ ಅಜ್ಞಾನದಿಂದ ಕಲ್ಪಿಸ್ತೇವೆ ಆ ವಿದ್ಯಕಂ ಅವಿದ್ಯೆಯಿಂದ ಉಂಟಾದದ್ದು ಅಧ್ಯಸ್ಥಂ ಅಧ್ಯಾಸವಾದದ್ದು ನಿಜವಲ್ಲ ತೋರಿಕೆ ಭ್ರಾಂತಿ ಕಾರ್ಯ ಕಾರಣತ್ವಾದಿ ಸಂಬಂಧಗಳು ಮಾಯೆಯಿಂದ ತೋರುವ ದ್ವೈತದಲ್ಲೇ ಕಂಡುಬರುತ್ತವೆ ಇದು ಕಾರಣ ಇದು ಆ ಕಾರಣದಿಂದ ಆದ ಕಾರ್ಯ ಎನ್ನತಕ್ಕಂಥ ಭೇದ ದ್ವೈತ ಭಾವ ಅದು ಆದ್ದರಿಂದ ಮಾಯೆಗೆ ನಮ್ಮ ಅಜ್ಞಾನವನ್ನು ಬಿಟ್ಟು ಬೇರೆ ಕಾರಣ ಎಲ್ಲಿಯದ್ದು ಬೇರೆ ಯಾವ ಕಾರಣವೂ ಇಲ್ಲ ಆತ್ಮೈಕ್ಯ ಜ್ಞಾನವು ಉಂಟಾಗುವಲ್ಲಿ ಎರಡನೇ ವಸ್ತುವಿನ ಸೋಂಕೆ ಆತ್ಮನಿಗೆ ಇಲ್ಲವೆಂದು ಗೊತ್ತಾಗುವುದರಿಂದ ಮಾಯೆಯು ನಿರ್ಮೂಲವಾಗ್ತದೆ ನಾನು ಆತ್ಮಸ್ವರೂಪನು ನಾನು ಬ್ರಹ್ಮಸ್ವರೂಪನು ಎಂಬ ತಿಳುವಳಿಕೆ ಉಂಟಾದಾಗ ಮಾಯೆಯು ಇಲ್ಲವಾಗ್ತದೆ ಆತ್ಮವನ್ನು ತಿಳಿದಂತಹ ಜ್ಞಾನಿಗೆ ಮಾಯೆಯು ಇಲ್ಲವಾಗ್ತದೆ ಹಾಗಾಗಿ यह मयग कारण आविद्यक अद्यस्त अविद्याल अध्यास भ्रांति भ्रमे मये मय के कारण अविद्य अज्ञान मुदे कठोपन्यास भोजक कठोपनिषत्न मौनी हेल्त ये ननुपश्यती ಕಠೋಪನಿಷತ್ತು ಎರಡು ಒಂದು ನಾಲ್ಕು ಮಂತ್ರ ಕಾಳಿದಾಸ್ ಹೇಳ್ತಾನೆ ಸ್ವಪ್ನಾಂತಂ ಜಾಗರಿತ ಚ ಉಭಜೇನಾ ಪಶ್ಯತಿ ಮಹಾಂತಂ ವಿಭುಮಾತ್ಮನ ವಿಭುಂ ಆತ್ಮನ ಮತ್ವಾಧೀರೋ ನ ಶೋಚತಿ ಎಂಬ ಕಠೋಪನಿಷತ್ತಿನ ಮಂತ್ರದಲ್ಲಿ ಯಾವ ಪರಮಾತ್ಮನಾಗಿ ತಾನು ಇರುವುದರಿಂದ ಸ್ವಪ್ನ ಜಾಗ್ರತ್ ವಿಷಯಗಳನ್ನು ಜೀವನ ಅರಿಯುತ್ತಾನೋ ಕನಸು ಮತ್ತು ಎಚ್ಚರದ ವಿಷಯಗಳನ್ನು ಜೀವನ ಅರಿಯುತ್ತಾನೋ ಆ ಪರಮಾತ್ಮನೇ ತಾನೆಂದು ಅರಿತು ಪರಮಾತ್ಮನ ಮಹಾತ್ಮ್ಯವನ್ನು ವಿಭುತ್ವವನ್ನು ಜೀವನ ಪಡೀತಾನೆ ಆಗ ಈ ಆತ್ಮಜ್ಞಾನದವಳಿಂದ ಶೋಕವನ್ನು ಗೆಲ್ಲುತ್ತಾನೆ ಸ್ವಪ್ನಾಂತಂ ಜಾಗರಿತಾಂತಂಚ ಉಭವು ಏನ ಅನುಪಶ್ಯತಿ ಯಾವನಿಂದ ಕನಸು ಮತ್ತೆ ಎಚ್ಚರವಾಗಿರುವಿಕೆ ಈ ಎರಡೂ ಸ್ಥಿತಿಗಳಲ್ಲಿ ವಿಷಯಗಳನ್ನು ಯಾವನಿಂದ ಯಾವನ್ನು ತಿಳಿಯುತ್ತಾನೋ ವಿಷಯಗಳನ್ನು ಕನಸಿನಲ್ಲಿ ಮತ್ತು ಎಚ್ಚರದಲ್ಲಿ ಈ ಎರಡೂ ವಸ್ತುಗಳಲ್ಲಿ ತಿಳಿದತಕ್ಕಂಥ ಒಬ್ಬನೇಂತೇಳಿ ಕನಸಲ್ಲಿಯೂ ಎಚ್ಚರದಲ್ಲಿಯೂ ಅವನೇ ಆತ್ಮ ಅಥವಾ ಪರಮಾತ್ಮ ಮಹಾಂತಂ ವಿಭುಂ ಆತ್ಮಾನಂ ಮತ್ವಾ ಧೀರೋ ನ ಅವನೇ ಮಹಾಂತ ಮಹಾತ್ಮನೂ ಆದಂತಹ ಮತ್ತು ವಿಭು ಪ್ರಭು ಜಗದುಡೇನು ಆದಂತಹ ಆತ್ಮನು ಪರಮಾತ್ಮನು ಮಹಾತ್ಮನು ಎಂದು ತಿಳಿದು ಅಥವಾ ಅಂತಹ ಧೀರನು ದುಃಖಿಸುವುದಿಲ್ಲ ದುಃಖವನ್ನು ಎಲ್ಲ ಮೀರಿ ಹೋಗ್ತಾನೆ ಅಂತೇಳಿ ನಾ ಶೋಚತಿ ಶೋಕವನ್ನು ಹೊಂದುವುದಿಲ್ಲ ಅಂದರೆ ಕನಸು ಎಚ್ಚರಗಳ ಎರಡರನ್ನು ನೋಡತಕ್ಕಂಥವನು ಒಬ್ಬನೇ ಕನಸು ನೋಡೋ ಕಾಣುವುದು ನಾವೇ ಎಚ್ಚರದಲ್ಲಿ ಏನೇನು ವಿಷಯಗಳನ್ನು ನೋಡತಕ್ಕಂಥದ್ದು ಕೇಳತಕ್ಕಂಥದ್ದು ನಾವೇ ಅವೆರಡನ್ನ ನೋಡುವ ಕೇಳುವಂತಹ ಒಬ್ಬನೇ ಒಬ್ಬನೇ ಆತ್ಮ ಅಥವಾ ಪರಮಾತ್ಮ ಅಂತೇಳಿ ತಿಳಿದರೆ ಶೋಕವನ್ನು ಗೆಲ್ಲುತ್ತಾನೆ ಸ್ವಪ್ನಾಂತಂ ಜಾಗರಿತಾಂತಂಚ ಉಭವು ಏನಾನು ಪಶ್ಯತಿ ಮಹಾಂತಂ ವಿಭೂಮಾತ್ಮಾನಂ ಮತ್ವಾಧೀರೋ ನಶೋಚತಿ ಅದನ್ನೇ ಏನಾನು ಪಶ್ಯತಿ ಅಂತೇಳಿ ಹೇಳಿದ್ದಾರೆ ನಾನೇ ಅಲ್ಲವೇ ಎಚ್ಚರ ಕನಸುಗಳನ್ನು ಪಡೆಯುವವನು ಇಲ್ಲಿ ಪರಮಾತ್ಮನ ವಿಷಯವು ಪ್ರಕೃತವಲ್ಲವಷ್ಟೇ ಾಗಿ ಐಕ್ಯಜ್ಞಾನ ಉಂಟು ಆಗೋ ಆಗುವುದಕ್ಕೆ ಅವಕಾಶವಿಲ್ಲ ಆಗ ಮೌನಿ ಹೇಳ್ತಾನೆ ಅತ ಎಸ್ಥಾ ವಿಚಾರದ ಪ್ರಭಾವದಿಂದಲೇ ಸ್ವಭಾವದಿಂದಲೇ ಪರಮಾತ್ಮ ವಸ್ತು ನಿಷ್ಪನ್ನವಾಗುವಂಥದ್ದು ಹೇಗೆಂದರೆ ನೋಡುವ ಜೀವನಿಗೆ ವಿಶ್ವನೆಂದು ಹೆಸರು ಇಂದು ರೂಢಿಯಲ್ಲಿರುವ ಈಗಿನ ವೇದಾಂತಿಕ ಪರಿಭಾಷೆಯನ್ನು ಅನುಸರಿಸಿ ಇದು ನಿಜವಾಗಿ ವಿಶ್ವ ವೈಶ್ವಾನರ ಎಂಬಿವೆರಡೂ ಜಾಗ್ರತಸ್ಥೋಪಹಿತನಾದ ಸಾಕ್ಷಿಯ ಹೆಸರುಗಳು ಜಾಗ್ರತನ್ನು ಅನುಭವಿಸುವ ಆತ್ಮನನ್ನ ಶಾರೀರ ಅಥವಾ ವಿಜ್ಞಾನ ಆತ್ಮ ಎಂದು ಕರೆಯುವಂಥದ್ದೇ ಯುಕ್ತ ಈಗ ವೈ ವಿಶ್ವ ಅಂತೇಳಿ ಎಲ್ಲ ವಿಶ್ವ ವೈಶ್ವಾನರ ಹೇಳ್ತಾರೆ ಅಂತ ಜಾಗ್ರದ ಸಾಕ್ಷಿ ವಿಶ್ವನಿಗೆ ವಿಶ್ವನಿಗೆ ಸ್ವಪ್ನವನ್ನು ಸಾಕ್ಷಾತ್ ನೋಡುವ ಶಕ್ತಿ ಇಲ್ಲ ಹಾಗೆಯೇ ಸ್ವಪ್ನವನ್ನು ಅನುಭವಿಸುವ ಜೀವನಿಗೆ ತೈಜಸ ಅಂತೇಳಿ ಹೆಸರು ಈ ತೈಜಸನು ಜಾಗೃತ ಅನುಭವವನ್ನು ನೆರವಾಗಿ ಪಡೆಯಲು ಶಕ್ತಿ ಆದರೆ ಈಗ ನಾ ತಾವು ಅಪ್ಪಣೆ ಕೊಟ್ಟಂತೆ ಸ್ವಪ್ನ ಜಾಗೃತುಗಳನ್ನು ಅನುಭವಿಸುವ ನಾನೇ ಅಲ್ಲವೇ ಅಂದರೆ ಈ ನಾನು ವಿಶ್ವವೂ ಅಲ್ಲ ತೈಜಸನೂ ಅಲ್ಲ ಆದ್ದರಿಂದ ಪರಮಾತ್ಮನೇ ಆಗಬೇಕು ಹಾಗಾಗಿ ನಾನು ಜೀವನಲ್ಲ ಜೀವನಿಗೆ ಹೆಸರು ವಿಶ್ವ ಅಂತೇಳಿ ಎಚ್ಚರದಲ್ಲಿ ನೋಡತಕ್ಕಂಥ ಜೀವನಿಗೆ ಸ್ವಪ್ನವನ್ನು ನೋಡತಕ್ಕಂಥ ಜೀವನಿಗೆ ತೈಜಸ ಅಂತೇಳಿ ಹೆಸರು ಆದರೆ ಸ್ವಪ್ನ ಜಾಗಕ್ಕೆ ಎರಡನ್ನೂ ಅನುಭವಿಸುವ ಯಾರು ನಾನೇ ಅಲ್ವಾ ಹಾಗಾದರೆ ನಾನು ವಿಶ್ವವೂ ಅಲ್ಲ ತೈಯಸ್ಸನೂ ಅಲ್ಲ ಅಂದರೆ ನಾನು ಜೀವನಲ್ಲ ಪರಮಾತ್ಮನೇ ಆಗಬೇಕು ನಾನು ಮತ್ತು ಈ ನನಗೆ ಆ ಇಬ್ಬರ ದೇಹ ಮನಸ್ಸು ಇಂದ್ರಿಯಗಳು ವಿಷಯಗಳು ಇವು ಮಸುಕು ತಗಲಬಾರದು ಹಾಗಿದ್ದರೆ ಹಾಗಿಲ್ಲದಿದ್ದರೆ ಈ ಎರಡು ಅವಸ್ಥಿಗಳಿಗೂ ನಾನು ಹೇಗೆ ಸಾಕ್ಷಿಯಾಗಬಲ್ಲೆ ಹಾಗೆ ಸಾಕ್ಷಿ ಆಗದಿದ್ದರೆ ನಾನೇ ಸ್ವಪ್ನವನ್ನು ಕಂಡೆ ನಾನು ಈಗ ಹೆಚ್ಚುತ್ತಿದ್ದೇನೆ ಎಂಬ ಅನುಭವ ಹೇಗೆ ತಮ್ಮ ಮಾತಿನಿಂದ ಈ ಅನುಭವವು ಇರುವುದಾಗಿ ತಿಳಿಯುತ್ತದೆ ಆದ್ದರಿಂದ ನಾನೇ ಪರಮಾತ್ಮನೇನು ಸಿದ್ಧವಾಯಿತು ಇದರ ಮೇಲೆ ಪರಮಾತ್ಮನ ಮಹತ್ವವು ವಿಭುತ್ವವು ಆನಂದವು ಜೀವನ ಸ್ವರೂಪವು ಎಂಬುದರಲ್ಲಿ ಅಡ್ಡಿಯೇನು ಜೀವನ ಸ್ವರೂಪವೇ ಎಂಬುದರಲ್ಲಿ ಅಡ್ಡಿಯೇನು ಪರಮಾತ್ಮ ಜೀವನ ಸ್ವರೂಪವೇನು ಪರಮಾತ್ಮನ ಮಹತ್ವ ವಿಭುತ್ವ ಆನಂದ ಇವೆಲ್ಲವೂ ಜೀವನ ಸ್ವರೂಪ ತಮ್ಮ ವ್ಯಾಖ್ಯಾನವು ಅಮೃತದಂತಿದೆ ಭೋಜ ಹೇಳ್ತಾನೆ ಭೋಜರಾಜ ಮುಂದೆ ಪ್ರಶ್ನಕ್ಕೆ ಹೋಗೋಣ ಪ್ರಶ್ನೋಪನಿಷತ್ತು ಸರ್ವ ಸರ್ವಂ ಅಂತ ಹೇಳ್ತಾನೆ ಮೌನಿ ಯಥಾಯೋಗ್ಯ ಮೌನಿ ಪ್ರಶ್ನೋಪನಿಷತ್ತಿನ ನಾಲ್ಕು ಹತ್ತು ಹನ್ನೊಂದು ಮಂತ್ರ ನಾಲ್ಕರಲ್ಲಿ ಹತ್ತು ಹನ್ನೊಂದನೇ ಮಂತ್ರ ಸ ಸರ್ವಜ್ಞ ಸರ್ವೋಭವತಿ ಅಂತೇಳಿ ಹತ್ತನೇ ಮಂತ್ರ ಸ ಸರ್ವಜ್ಞಸರ್ವೇವ ವಿವೇಶ ಹನ್ನೊಂದನೇ ಮಂತ್ರ ಸಹ ಅವನು ಸರ್ವಜ್ಞ ಎಲ್ಲವನು ಬಲ್ಲವನು ಸರ್ವೋಹವತಿ ಎಲ್ಲವೂ ಅವನೇ ಆಗ್ತಾನೆ ಸಹ ಸರ್ವಜ್ಞ ಸರ್ವೇ ಆ ವಿವೇಶ ಆ ಸರ್ವಜ್ಞನು ಎಲ್ಲವನ್ನೂ ಪ್ರವೇಶಿಸಿದನು ಯಾವ ಉಪಾಧಿಯೂ ಇಲ್ಲದ ಇದು ಪ್ರಶ್ನೆ ಉಪನಿಷತ್ತಿಂದು ಅಕ್ಷರಾಖ್ಯನಾದ ಪರಮಾತ್ಮನನ್ನು ಅಕ್ಷರಕ್ಷರತಿ ಅಂದರೆ ನಾಶವಿಲ್ಲದವನು ನಾಶರಹಿತನಾದವ ಅಂತೇಳಿ ಅಂತಹ ಪರಮಾತ್ಮನನ್ನು ಯಾವನು ಅರಿತುಕೊಳ್ತಾನೋ ಅವನು ಸರ್ವಜ್ಞನು ಅವನು ಈ ಜ್ಞಾನದಿಂದ ಸರ್ವವೂ ಆಗುವನು ಎಂದು ಮೊದಲಾದನೆಯ ವಚನಕ್ಕೆ ಅರ್ಥ ಸಹ ಸರ್ವಜ್ಞ ಸರ್ವೋಭವತಿ ವಿಜ್ಞಾನಾತ್ಮನು ಅಗ್ನಿಯಾದಿ ದೇವತೆಗಳು ಚಕ್ಷುರಾದಿ ಇಂದ್ರಿಯಗಳು ಮಹಾಭೂತಗಳು ಯಾವುದರಲ್ಲಿ ಒಂದಾಗಿರುವವೋ ಆ ಅಕ್ಷರವನ್ನು ಅರಿತುಕೊಂಡು ಆತನು ಸರ್ವನೂ ವ್ಯಾಪಿಸಿಕೊಳ್ಳುತ್ತಾನೆ ಅಂತೇಳಿ ಎರಡನೆಯ ವಚನಕ್ಕೆ ಅರ್ಥ ಸ ಸರ್ವಜ್ಞ ಸರ್ವಂ ಅವಿವೇಶ ಸುಷುಪ್ತಿಯಲ್ಲಿ ಅಂದರೆ ಗಾಢ ನಿದ್ದೆಯಲ್ಲಿ ಯಾವ ಸರ್ವೇಶ್ವರನು ಒಬ್ಬನೇ ಇರ್ತಾನೋ ಅವನೇ ಅಲ್ಲವೇ ಜಾಗ ಸ್ವಪ್ನಗಳಲ್ಲಿ ನಾನು ಪ್ರಪಂಚ ಎಂಬ ದ್ವೈತವಾಗಿ ತೋರುವವನು ಸುಷುಪ್ತಿಯಲ್ಲಿ ಪ್ರಪಂಚ ತೋರುವುದಿಲ್ಲ ನಾನು ಮಾತ್ರ ತೋರ್ತನೆ ಅಂದರೆ ಅವನೇ ಸರ್ವೇಶ್ವರ ಜಾಗ್ರತು ಸ್ವಪ್ನಗಳಲ್ಲಿ ನಾನು ಮತ್ತು ಪ್ರಪಂಚ ಇವೆರಡು ತೋರ್ತದೆ ಎಚ್ಚರ ಮತ್ತು ಕನಸಿನಲ್ಲಿ ನಾನು ಅಂತ ಒಂದು ಇದೆ ಇನ್ನೊಂದು ಉಳಿದ ಪ್ರಪಂಚ ಅಂತೇಳಿದೆ ಎರಡು ಕಾಣಿಸ್ತದೆ ಹಾಗಾಗಿ ಆ ಗಾಢನಿದಲ್ಲಿ ಒಂದೇ ಇದ್ದದ್ದೇ ಅಲ್ಲವೇ ಜಾಗ್ರತ್ ಮತ್ತು ಸ್ವಪ್ನಗಳಲ್ಲಿ ಎರಡಾಗಿ ತೋರ್ತಕ್ಕಂಥದ್ದು ಅಲ್ಲಿ ಆತ್ಮನಿಗೆ ಸ್ವರೂಪದಲ್ಲಿ ದ್ವೈತವು ಇಲ್ಲದಿರುವುದರಿಂದ ಭಿನ್ನವಾಗಿ ಜೀವನು ಪ್ರಪಂಚವು ಆತನ ವಿಳಾಸವೇ ಹೊರತು ಬೇರೆಲ್ಲ ಅಂತೇಳಿ ತಿಳಿಯಬೇಕು ಆತ್ಮನಿಗೆ ಸ್ವರೂಪದಲ್ಲಿ ಎರಡು ಇಲ್ಲದಿರದ ಕಾರಣ ಎರಡಾಗಿರ್ತಕ್ಕಂಥದ್ದು ಇಲ್ಲದಿರ ಇರುವ ಕಾರಣ ಭಿನ್ನವಾಗಿ ತೋರ್ತಕ್ಕಂತಹ ಜೀವ ಪ್ರಪಂಚ ಎರಡೂ ಕೂಡ ಆತನ ವಿಳಾಸವೇ ಹೊರತು ಆತನ ಲೀಲೆಯ ಹೊರತು ಬೇರಲ್ಲ ಅಂತೇಳಿ ತಿಳಿಯಬೇಕು ಯಾಕಂದರೆ ಗಾರ್ಡನ್ ಇದ್ದೆಯಲ್ಲಿ ಒಂದೇ ಒಂದು ತೋರ್ತದೆ ನಾನು ಅಂಥೇಳಿ ಮಾತ್ರ ತೋರ್ತದೆ ಪ್ರಪಂಚ ತೋರುವುದಿಲ್ಲ ಕನಸಿಲ್ಲ ಎಚ್ಚರ ಇಲ್ಲ ಆದರೆ ಎಚ್ಚರ ಕನಸು ಈ ಅವಸ್ಥೆಗಳಲ್ಲಿ ಮಾತ್ರ ಪ್ರಪಂಚ ಮತ್ತು ನಾನು ಈ ಎರಡು ತೋರಿ ಬರ್ತದೆ ನಾನು ಇದ್ದೇನೆ ನಾನು ಎಚ್ಚರದಲ್ಲಿದ್ದೇನೆ ನಾನು ಇದ್ದೇನೆ ನಾನು ಕನಸಿನಲ್ಲಿ ಇದ್ದೇನೆ ನಾನು ಜಗತ್ತನ್ನು ನೋಡ್ತಾ ಇದ್ದೇನೆ ಕನಸಿನಲ್ಲಿ ಬೇರೆ ರೀತಿಯ ಜಗತ್ತು ಕನಸಿನ ಜಗತ್ತನ್ನು ನಾನು ಎಚ್ಚರದಲ್ಲಿ ಎಚ್ಚರದ ಜಗತ್ತನ್ನು ನೋಡ್ತಾ ಇದ್ದೇನೆ ಅಲ್ಲಿ ಎರಡು ಕಾಣುತ್ತದೆ ದ್ವೈತ ಇದೆ ನಾನು ಎನ್ನೊಂದು ಬೇರೆ ಇದೆ ಜಗತ್ತು ಬೇರೆ ಇದೆ ಆದರೆ ಗಾರ್ಡನ್ ಇದ್ದೆ ಅಥವಾ ಸುಷುಪ್ತಿಯಲ್ಲಿ ನಾನು ಎಂಬುದು ಮಾತ್ರ ಇದೆ ಜಗತ್ತು ತೋರುದೇ ಇಲ್ಲ ಅಂದರೆ ಎಚ್ಚರವಾದಾಗ ನಮ್ಗೆ ಗೊತ್ತಾಗೋದು ನಾನು ಇದ್ದೇ ಹೋಗಿದ್ದೆ ಅಂತೇಳಿ ಅಲ್ಲಿ ನಾನು ಇದ್ದೆ ಅಂತೇಳಿ ಒಂದು ಬರ್ತದೆ ನಮಗೆ ಆದರೆ ಜಗತ್ತಿನ ಬಗ್ಗೆ ಅಲ್ಲಿ ತಿಳುವಳಿಕೆ ಇರುವುದಿಲ್ಲ ಗಾರ್ಡನ್ ಹಾಗಾಗಿ ಆ ಗಾರ್ಡನ್ ಇದ್ದೆಯಲ್ಲಿರತಕ್ಕಂತಹ ನಾನೇ ಎಚ್ಚರ ಮತ್ತು ಸ್ವಪ್ನಗಳಲ್ಲಿ ನಾನು ಮತ್ತು ಜಗತ್ತು ಅಂತೇಳಿ ಎರಡಾಗಿ ತೋರ್ತಕ್ಕಂಥದ್ದು ಹಾಗಾಗಿ ಆತ್ಮನೇ ಒಬ್ಬನೇ ಇರತಕ್ಕಂಥದ್ದು ಅಲ್ಲಿ ದ್ವೈತ ಇಲ್ಲ ಅದ್ವೈತವೇ ಅಂತೇಳಿ ಹೇಳ್ತಾ ಇದ್ದಾರೆ ಅದು ಆತನ ವಿಲಾಸವೇ ಹೊರತು ಬೇರಲ್ಲ ಆ ನಾನು ಎಂಬ ಆತ್ಮನ ವಿಳಾಸ ಪರಮಾತ್ಮನ ವಿಲಾಸ ಲೀಲೆ ಮತ್ತು ಸರ್ವಾವಸ್ಥೆಗಳಲ್ಲಿಯೂ ಸಾಕ್ಷಿರೂಪನಾಗಿ ಪರಮಾತ್ಮನ ಇದ್ದೇ ಇರೋದ್ರಿಂದ ಅವನಲ್ಲಿ ಯಾವ ವಿಕಾರವನ್ನೂ ಒಪ್ಪುವ ಹಾಗಿಲ್ಲ ಪರಮಾತ್ಮನಲ್ಲಿ ವಿಕಾರ ಆಗಲಿಕ್ಕೆ ಸಾಧ್ಯ ಉಂಟಾ ಸಾಕ್ಷಿ ರೂಪನಾಗಿ ಅವನು ಅವನು ತಾನಾಗೇ ಮಾಡುವುದಿಲ್ಲ ಏನನ್ನು ಕೂಡ ಹಾಗಾಗಿ ತಾನು ಪರಿವರ್ತನೆ ಹೊಂದುವುದಿಲ್ಲ ತಾನು ಸಾಕ್ಷಿಯಾಗಿ ಎಲ್ಲವನ್ನೂ ನೋಡ್ತಾ ಇರ್ತಾನಷ್ಟೆ ಗಾಢನಿದ್ದೆಯಲ್ಲಿಯೂ ಅಷ್ಟೆ ಎಚ್ಚರದಲ್ಲಿಯೂ ಅಷ್ಟೆ ಕನಸಿನಲ್ಲಿಯೂ ಅಷ್ಟೆ ಅವನು ಕೇವಲ ಸಾಕ್ಷಿ ರೂಪನಾದ ಕಾರಣ ಅವನು ಅವಿಕಾರಿ ವಿಕಾರವನ್ನು ಹೊಂದದೇ ಇರತಕ್ಕಂಥವನು ಇವಾಗ ಆ ಒಂದು ವಸ್ತು ಏನಾದರೂ ಒಂದು ಕೆಲಸ ಮಾಡಿದರೆ ಆ ವಸ್ತುವಿನಲ್ಲೇ ಏನೋ ಪರಿವರ್ತನೆ ಆಗುವ ಸಾಧ್ಯತೆ ಇದೆ ಏನು ಮಾಡದೇ ಇದ್ದಂಥದ್ದು ಇದ್ದಂತೆ ಇರ್ತದೆ ಆದರೆ ತುಕ್ಕು ವಸ್ತು ಅಲ್ಲ ಇದು ಕಬ್ಬಿಣ ಏನು ಮಾಡದೇ ಇದ್ದರೂ ಕಬ್ಬಿಣಕ್ಕೆ ತುಕ್ಕು ಬರ್ತದೆ ಯಾಕೆ ಅದಕ್ಕೆ ಬಾಧೆ ಇದೆ ಯಾವುದರದ್ದು ಗಾಳಿಯದ್ದು ಸೋಂಕು ಸ್ಪರ್ಶ ಇತ್ಯಾದಿಗಳು ಆದರೆ ಆತ್ಮನ ರೂಪ ಇರುವಂತಹ ವಸ್ತು ಅಲ್ಲ ಅರೂಪ ರೂಪ ಇಲ್ಲ ಆಕಾರ ಇಲ್ಲ ಹಾಗಾಗಿ ಅದಕ್ಕೆ ಯಾವುದೂ ಬಾಧಿಸುವುದಿಲ್ಲ ಆತ್ಮನ ತುಂಡರಿಸಲಿಕ್ಕೂ ಆಗೋದಿಲ್ಲ ಕೇಳಿದ್ದೇವೆ ನಾವು ಹ್ಞೂ ಭಗವದ್ಗೀತೆಯಲ್ಲಿ ಅಚ್ಚೆ ಎದ್ಯೋ ಯಮದಾಕ್ಯೋ ಯಮಕ್ಲೇ ಇದ್ಯೋ ಶೋಷ್ಯ ಏ ವಚ ಅಂಥೇಳಿ ಒದ್ದೆ ಮಾಡ್ಲಿಕ್ಕೆ ಆಗೋದಿಲ್ಲ ತುಂಡು ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅಂದರೆ ಆತ್ಮ ಅಂತೇಳಿದರೆ ಅದು ಶಕ್ತಿ ಸ್ವರೂಪ ಅದಕ್ಕೆ ಆಕಾರ ಇಲ್ಲ ಹಾಗಾಗಿ ಯಾವ ವಿಕಾರವೂ ಇಲ್ಲ ಆಕಾರ ಇಲ್ಲದಕ್ಕೆ ವಿಕಾರ ಹೇಗಾಗಲಿಕ್ಕೆ ಸಾಧ್ಯ ಒಂದು ಯಾವುದೋ ಆಕಾರ ಇದ್ದರೆ ವಿಕಾರ ಆಗಲಿಕ್ಕೆ ಸಾಧ್ಯ ಇದೆ ಅದು ಯಾಕಂದ್ರೆ ಇರೋದಿದ್ದ ಮೇಲೆ ವಿಕಾರದ ಪ್ರಶ್ನೆಯಲ್ಲಿ ಆದ್ದರಿಂದ ಅಕ್ಷರನಾದ ಆತ್ಮನು ತನ್ನ ರೂಪದಲ್ಲಿಯೇ ಇದ್ದುಕೊಂಡು ಅಂದರೆ ಕ್ಷ ಕ್ಷರನಲ್ಲದಂತಹ ನಾಶವಿಲ್ಲದಂತಹ ಆತ್ಮನು ಅಕ್ಷರನು ಅವನು ತನ್ನ ರೂಪದಲ್ಲಿ ಇದ್ದುಕೊಂಡು ಮಾಯೆಯಿಂದ ತನಗೆ ವಿಷಯವಾದ ಪ್ರಪಂಚ ರೂಪದಿಂದಲೂ ತೋರಿಕೊಳ್ಳುವನು ಅಂತೇಳಿ ನಿಶ್ಚಯಿಸಬೇಕು ತನ್ನ ಮಾಯೆಯಿಂದ ಮಾಯೆಯನ್ನು ಆಶ್ರಯಿಸಿಕೊಂಡು ಪ್ರಪಂಚವಾಗಿಯೂ ಕೂಡ ಆ ಆತ್ಮನೇ ತೋರಿಕೊಳ್ಳತಕ್ಕಂಥವನು ಅಂತೇಳಿ ತಿಳಿಯಬೇಕು ಈ ವೇದಾಂತ ದೃಷ್ಟಿಯುಳ್ಳ ಸರ್ವಜ್ಞನು ತಾನೇ ಸರ್ವವಾಗಿರುವನು ಇಂತಹ ವೇದಾಂತ ದೃಷ್ಟಿಯುಳ್ಳ ಸರ್ವಜ್ಞ ಅವನಿದ್ದಾನೆ ಅವನೇ ಪ್ರಪಂಚವಾಗಿರ್ತಾನೆ ಯಾಕೆ ಆತ್ಮನೇ ಪ್ರಪಂಚವಾಗಿದ್ದಾನೆ ಎಂಬ ಜ್ಞಾನವಾದರೆ ನಾನು ಆತ್ಮ ಅಂತೇಳಿ ನಿಶ್ಚಯ ಜ್ಞಾನವಾದರೆ ಆಗ ನಾನೇ ಪ್ರಪಂಚವಾಗಿದ್ದೇನೆ ಹಾಗಾಗಿ ಎಲ್ಲವೂ ನಾನೇ ಎನ್ನತಕ್ಕಂಥ ಭಾವ ಅವನಿಗೆ ಉಂಟಾಗ್ತದೆ ಸರ್ವಾತ್ಮ ಭಾವ ಅಂತ ಹೇಳ್ತಾರೆ ವಿಶ್ವಾತ್ಮ ಭಾವ ಅಂತ ಹೇಳ್ತಾರೆ ಅದಕ್ಕೆ ಆಗ ಅಂತಹ ಮಹಾತ್ಮರಿಗೆ ಉದಾರ ಚರಿತಾನ ಅಂತೂ ವಸುಧೈವ ಕುಟುಂಬಕಂ ಅಂತೇಳಿ ಹೇಳಿದ್ದಾರೆ ಪ್ರಪಂಚವೇ ಒಂದು ತನ್ನ ಕುಟುಂಬ ಎಲ್ಲರೂ ತಾನೇ ತಾನೇ ಎಲ್ಲರೂ ಎನ್ನುವ ಭಾವ ಬರ್ತದೆ ಆಗ ಅವನಲ್ಲಿ ಅಯಂ ನಿಜ ಪರೋವೇದಿ ಗಣನ ಲಘುಚೇತಸಾಮ್ ಅಲ್ಪರ ಇವನು ನನ್ನವನು ಇವನು ಬೇರೆಯವನು ಎನ್ನತಕ್ಕಂತಹ ಭೇದ ಭಾವ ಹೊರಟು ಹೋಗ್ತದೆ ಇರುವುದಿಲ್ಲ ಭೋಜ ಹೇಳ್ತಾನೆ ಆಗ ಇದು ನನಗೆ ಮನಗಾಣುವಂತಿಲ್ಲವಲ್ಲ ಒಂದೇ ವಸ್ತು ಏಕಕಾಲದಲ್ಲಿ ವಿಕಾರವನ್ನು ಹೊಂದಿಯೂ ಹೊಂದದೆಯೂ ಇರುವುದು ವಿರುದ್ಧವಲ್ವೇ ಆತ್ಮವು ಮಾಯನ್ನು ಆಶ್ರಯಿಸಿ ಜಗತ್ತಾಗಿ ತೋರಿ ಬರ್ತದೆ ಅಂತ ಹೇಳಿದರೆ ವಿಕಾರವಾಯಿತು ಅದೇ ಆತ್ಮನ ವಿಕಾರ ಹೊಂದುವುದಿಲ್ಲ ಅಂತೇಳಿ ತಾವು ಹೇಳ್ತಾ ಇದ್ದೀರಿ ಇದು ಎರಡೂ ಒಂದೇ ವಸ್ತುವಿಗೆ ಹೇಗೆ ಹೊಂದಬಹುದು ಆಗ ಮೌನಿ ಹೇಳ್ತಾನೆ ತದೊತ್ತಂ ಅಂತೇಳಿ ಅಂದ್ರೆ ಕಾಳಿದಾಸ ಉತ್ತರ ಕೊಡ್ತಾನೆ ಅದಕ್ಕೆ ವಿವರಣೆ ತಮ್ಮ ಆಕ್ಷೇಪವು ನ್ಯಾಯವಾಗಿಯೇ ಇದೆ ಆದರೆ ಅಂತಹ ವಿರುದ್ಧ ಧರ್ಮಗಳನ್ನು ನಾವು ಆತ್ಮನಲ್ಲಿ ಹೇಳುವುದಿಲ್ಲ ವಿಕಾರವೆಲ್ಲ ತೋರಿಕೆ ಮಾಯೆ ಎಂದು ಮೊದಲೇ ಹೇಳಿದ್ದೇವೆ ಆದ್ದರಿಂದ ಪರಮಾತ್ಮನಿಗೆ ಅವಿಕಾರತ್ವವೇ ಸತ್ಯ ಆದರೆ ಈ ಆ ತೋರಿಕೆ ಮತ್ತು ಸತ್ಯಕ್ಕೆ ವ್ಯತ್ಯಾಸ ನಾವು ಮೊದಲೇ ಹೇಳಿದ್ದೇವೆ ಏನು ಅಂತೇಳಿ ದೃಷ್ಟ ಹ್ಞೂ ಅಂದರೆ ತೋರುವಂಥದ್ದು ಮಾಯಾಮಾತ್ರಮ್ ಅಂಥೇಳಿ ಹ್ಞೂ ದೃಷ್ಟಾನುವಾದ ರೂಪಂ ದ್ವೈತಂ ಅಂಥೇಳಿ ಹೇಳಿದ್ದೆವು ಮೊದಲೇ ಅಂದರೆ ಕಂಡದ್ದನ್ನು ಅನುಸರಿಸಿ ಹೇಳತಕ್ಕಂಥದ್ದು ದ್ವೈತ ಅಂತೇಳಿ ಈ ಇದ್ದದ್ದನ್ನು ಇದ್ದಾಗಿ ಹೇಳಲ್ಲ ಅದು ಖಂಡದ್ದನ್ನು ಕಂಡಾಗಿ ನಮ್ಮ ಕಣ್ಣಿಗೆ ಕಂಡ ಅದು ಇದ್ದದ್ದೇ ಅಂತೇಳಿ ಯಥಾರ್ಥ ಅಂತೇಳಿ ಆಗುವುದಿಲ್ಲ ಹಾಗಾಗಿ ಅದು ದ್ವೈತ ದ್ವೈತವಾಗಿ ಕಾಣತಕ್ಕಂಥದ್ದು ಅಂತೇಳಿ ತ ಅದು ಅದು ಮೊದಲೇ ಹೇಳಿದ್ದೇವೆ ಅಂತೇಳಿ ಅದನ್ನು ಹೇಳ್ತಾನೆ ಮೌನಿ ಹ್ಞೂ ಪರಮಾತ್ಮನಿಗೆ ಅವಿಕಾರತ್ವವೇ ಸತ್ಯ ವಿಕಾರವೆಲ್ಲ ತೋರಿಕೆ ಅಥವಾ ಮಾಯೆ ಅದು ದ್ವೈತ ಕಣ್ಣಿಗೆ ಕಂಡ ಹಾಗೆ ಆಗತಕ್ಕಂಥದ್ದು ಕೇವಲ ಇಂದ್ರಿಯ ಗೋಚರವಾದದ್ದದು ಯಥಾರ್ಥ ಪರಮಾರ್ಥ ಗೋಚರವಲ್ಲ ಅನುಭವ ಗೋಚರವಲ್ಲ ಆದರೆ ಈ ವ್ಯಾವಹಾರಿಕ ಸತ್ಯ ಅದು ಪಾರಮಾರ್ಥಿಕ ಸತ್ಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ವಿಕಾರವನ್ನು ನೋಡುವ ಜೀವನಿಗೆ ಸರ್ವವು ಬ್ರಹ್ಮವೇ ಎಂಬ ಜ್ಞಾನವು ಬರುವುದಕ್ಕೋಸ್ಕರ ಈ ರೀತಿಯಾಗಿ ಹೇಳಿದೆವು ತಸ್ಮದು ಉಕ್ತಂ ತದೊಕ್ತಂ ಅಂಥೇಳಿ ಹಾಗಾಗಿ ಹೇಳಿದ್ದೇವೆ ಅಂಥೇಳಿ ಯಾವುದು ಏಕಕಾಲದಲ್ಲಿ ವಿಕಾರವನ್ನು ಹೊಂದಿಯೂ ಹೊಂದದೇ ಇರತಕ್ಕಂಥವದ್ದು ವಿರುದ್ಧ ವಿರೋಧಾಭಾಸ ಅಲ್ವೇ ಅಂತೇಳಿ ಕೇಳಿದ್ದಕ್ಕೆ ಹೇಳಿದ್ದಾನೆ ಅಂದರೆ ಅದು ಕೇವಲ ವಿಕಾರವನ್ನು ವಿಕಾರ ಅಂತ ಹೇಳಿದರೆ ಅದು ಮಾಯೆ ನಿಜವಾದ ವಿಕಾರ ಅಲ್ಲ ತೋರಿಕೆ ಭೋಜ ಹೇಳ್ತಾನೆ ಈಗ ತಿಳಿಯಿತು ಮುಂಡಕೋಪನ್ಯಾಸವೂ ಆಗಲಿ ಅಂಥೇಳಿ ಪ್ರಶ್ನೆ ಮಾಡ್ತಾನೆ ಮುಂಡಕವು ಮಂತ್ರವೆಂದು ಪ್ರಶ್ನವು ಬ್ರಾಹ್ಮಣವೆಂದು ಆಚಾರ್ಯರು ಪರಿಗಣಿಸುತ್ತಾರಾದರೂ ರೂಢಿಯನ್ನು ಅನುಸರಿಸಿ ಪ್ರಶ್ನೆವಾದ ಮೇಲೆ ಮುಂಡಕವನ್ನು ಪ್ರಸ್ತಾಪಿಸಿದೆ ಅಂತೇಳಿ ತಿಳಿಬೇಕು ಅಂದರೆ ಸಂಹಿತ ಭಾಗ ಮುಂಡಕ ಸಂಹಿತೆಯಲ್ಲಿ ಬರ್ತಕ್ಕಂಥದ್ದು ಮುಂಡಕ ಮಂತ್ರ ಅಂದರೆ ಸಂಹಿತೆ ಸಂಹಿತಾ ಬ್ರಾಹ್ಮಣ ಅರಣ್ಯಕ್ಕೆ ಉಪನಿಷತ್ತು ಅಂತೇಳಿ ನಾಲ್ಕು ಭಾಗ ವೇದದಲ್ಲಿ ವೇದಗಳು ಪ್ರಶ್ನ ಉಪನಿಷತ್ತು ಬ್ರಾಹ್ಮಣ ಭಾಗದಲ್ಲಿ ಬರ್ತಕ್ಕಂಥದ್ದು ಅಂಥೇಳಿ ಆಚಾರ್ಯರು ಪರಿಗಣಿಸಿದ ಕಾರಣ ಆಚಾರ್ಯರು ಅಂದರೆ ಶಂಕರಾಚಾರ್ಯರು ಮುಂಡಕವನ್ನು ಮೊದಲು ಸಂಹಿತೆ ಮೊದಲು ಆಮೇಲೆ ಬ್ರಾಹ್ಮಣ ಅಂತೇಳಿ ಮುಂಡಕ ಆದ ಪ್ರಶ್ನ ಉಪನಿಷತ್ತಿನ ಬಗ್ಗೆ ಹೇಳ್ತಾರೆ ಅದರ ಭಾಷ್ಯವನ್ನು ಬರೆದಿದ್ದಾರೆ ಆದರೂ ರೂಢಿಯನ್ನ ಅನುಸರಿಸಿ ಈ ಶಕೇನ ಕಠ ಪ್ರಶ್ನ ಮುಂಡ ಮಾಂಡುಕ್ಯತ ಇತ್ತಿತ್ತಿರಿಹಿ ಅಂತೇಳಿ ಶ್ಲೋಕ ಇದೆ ಒಂದು ಈ ಶಕೇನ ಕಠ ಪ್ರಶ್ನ ಮುಂಡ ಪ್ರಶ್ನೆ ಆದ ಮೇಲೆ ಮುಂಡಕ ಆ ಶ್ಲೋಕದಲ್ಲಿರತಕ್ಕಂಥದ್ದು ಹಾಗಾಗಿ ಪ್ರಶ್ನೆ ಮುಂಡಕವನ್ನು ಪ್ರಸ್ತಾಪಿಸಿ ಅಂತೇಳಿ ತಿಳಿಬೇಕು ರೂಢ್ಯ ಅನುಸರಿಸಿ ಆಚಾರ್ಯರ ಮತವನ್ನು ಅನುಸರಿಸಿ ಆಚಾರ್ಯರು ಆ ಒಂದು ದೃಷ್ಟಿಯಲ್ಲಿ ನೋಡಿದ್ದು ಸಂಹಿತೆ ಮೊದಲು ಬ್ರಾಹ್ಮಣ ಮೇಲೆ ಇದು ರೂಡಿಯಲ್ಲಿ ಬಂದಂತಹ ಅನುಕ್ರಮವನ್ನು ಅನುಸರಿಸಿ ಇಲ್ಲಿ ಹೇಳಿದ್ದಾರೆ ಈಗ ಅಷ್ಟೇ ಮುಂಡಕೋಪನ್ಯಾಸ ಯಾವುದು ಪ್ರಶ್ನೆ ಆದ ಇಲ್ಲಿ ಬಂದಿದೆ ಅಷ್ಟೇ ಅದಕ್ಕೆ ಮೌನಿ ಅಥವಾ ಈ ವಿಲಕ್ಷಣ ಮೌನಿ ಅಥವಾ ಯಥಾಯೋಗ್ಯ ಮೌನಿ ಹೇಳ್ತಾನೆ ಮುಂಡಕೋಪನ್ಯಾಸ ಏನು ಸಂಖ್ಯಾ ಗೌಣೀ ಮುಂಡಕೋಪರಿಷತ್ತಿನ ಮೂರು ಒಂದು ಒಂದು ಮಂತ್ರ ದ್ವಾಸು ಪರ್ಣಾಸ ಯುಜಾಸ ಖಾಜಾ ಎಂಬ ಮಂತ್ರದಲ್ಲಿ ಈ ಶರೀರವೆಂಬ ವೃಕ್ಷವನ್ನು ಆಶ್ರಯಿಸಿಕೊಂಡು ಎರಡು ಪಕ್ಷಿಗಳು ಅಂದರೆ ಜೀವಾತ್ಮ ಪರಮಾತ್ಮರು ಇರುವರು ಅಂತೇಳಿ ಹೇಳಿದೆಯಾದ್ದರಿಂದ ಜೀವ ಪರಮರು ಭಿನ್ನರು ಅಂತೇಳಿ ತಿಳಿಯಕೂಡದು ಇದು ಬರೀ ರೂಪಕವಾಗಿರುವುದರಿಂದ ರೂಪಕ ಅಂದರೆ ದೃಷ್ಟಾಂತ ಉಂಟು ಮಾಡತಕ್ಕಂಥದ್ದು ರೂಪಂ ಕರೋತಿ ಇತಿ ರೂಪಕಂ ಒಂದು ನಮಗೆ ಒಂದು ದೃಷ್ಟಿ ಬರಲಿ ದೃಷ್ಟಾಂತ ಅಂದ್ರೇನು ನಮಗೆ ತೋರುವವರೆಗೆ ಅದು ದೃಷ್ಟ ಅಂತ ನಮಗೆ ಯಾವೊಂದು ವಿಷಯದ ಯಥಾರ್ಥವಾದ ತಿಳುವಳಿಕೆ ಅನುಭವ ಆಗುವವರೆಗೆ ದೃಷ್ಟಾಂತವನ್ನು ಉಪಯೋಗಿಸಿಕೊಳ್ಬೇಕು ದೃಷ್ಟಾಂತವೇ ಸತ್ಯ ಅಂತ ಮಾಡಿಬಿಡಬಾರ್ದು ಉದಾಹರಣೆಯನ್ನೇ ಸತ್ಯ ಅಂತೇಳಿ ಉದಾಹರಣೆ ಇರೋದು ನಮಗೆ ಅರ್ಥ ಮಾಡಿಕೊಳ್ಳಿ ಒಂದು ವಿಚಾರವನ್ನು ಹಾಗೆಯೇ ಇದು ಕೂಡ ಒಂದು ರೂಪಕ ಬರಿಯ ರೂಪಕವಾಗಿ ಇರುವುದರಿಂದ ಅದಂದರೆ ಅಲಂಕಾರಕ ವಾಕ್ಯ ಸಾಹಿತ್ಯದಲ್ಲಿ ರೂಪಕ ಅಲಂಕಾರ ಇದೆ ಉಪಮಾನ ಉಪಮೇಯವಯೋ ಅಭೇದ ರೂಪಕಂ ಅಂಥೇಳಿ ಬರ್ತದೆ ಉಪಮಾನ ಉಪಮೇಯಗಳಿಗೆ ಭೇದವೇ ಇಲ್ಲದಿದ್ದರೆ ಅದು ರೂಪಕ ಅಲಂಕಾರ ಇದೇ ಅದು ಅಂತೇಳಿ ಹೇಳಿದರೆ ಅದು ಅಲಂಕಾರಿಕವಾದದ್ದು ಹೊರತು ಇದೇ ಅದು ಅದು ಮುಖಂ ಮುಖಚಂದ್ರೋವಿರಾಜತೆ ಅಂತೇಳಿ ಬರ್ತದೆ ರೂಪಕಾಲಂಕಾರ ಅಂದರೆ ಮುಖಚಂದ್ರವು ವಿರಾಜಿಸುತ್ತದೆ ಮುಖವೇ ಚಂದ್ರನು ಅಂತೇಳಿ ಆಯ್ತಾರೆ ಆದರೆ ಮುಖವೇ ಚಂದ್ರನಾಗಲಿಕ್ಕೆ ಸಾಧ್ಯ ಉಂಟಾ ದ್ವೈತದಲ್ಲಿ ನೋಡಿದರೆ ಚಂದ್ರ ಬೇರೆ ಇದೆ ಮುಖ ಬೇರೆ ಇದೆ ಹಾಗಾಗಿ ಇಲ್ಲಿ ದ್ವಾಸುಪರ್ಣಾಸಯುಜಾಸಖಾಯ ಎನ್ನತಕ್ಕಂಥ ಕೇವಲ ಒಂದು ರೂಪಕವಾಗಿ ಇರುವುದರಿಂದ ಒಂದು ದೃಷ್ಟಾಂತ ಒಂದು ಅಲಂಕಾರಿಕ ವಾಕ್ಯ ಅದು ಅಲ್ಲಿ ಜೀವಾತ್ಮ ಪರಮಾತ್ಮ ಇಬ್ಬರಿದ್ದಾರೆ ಯಾವುದು ಶರೀರವೆಂಬ ವೃಕ್ಷವನ್ನು ಆಶ್ರಯಿಸಿ ಅಂತೇಳಿ ಯಥಾರ್ಥ ಅಂತೇಳಿ ತಿಳಿಯಕೂಡದು ಇದು ಬರಿಯ ರೂಪಕವಾಗಿರುವುದರಿಂದ ಸುಪರ್ಣಗಳನ್ನು ಅಂದರೆ ಪಕ್ಷಿಗಳನ್ನು ಸುಪರ್ಣ ಅಂದರೆ ಪರ್ಣ ಇರತಕ್ಕಂಥದ್ದು ಸುಂದರವಾದ ಪರ್ಣ ಅಂದರೆ ರೆಕ್ಕೆ ಪಕ್ಷ ಇರತಕ್ಕಂಥದ್ದು ಪಕ್ಷಿ ಅಂತಹ ಪಕ್ಷಿಗಳನ್ನು ಲಕ್ಷಣೆಯಿಂದ ಲಕ್ಷಣದಿಂದ ಆತ್ಮರು ತಿಳಿದರೆ ದ್ವಾ ಎರಡು ಎಂಬ ಶಬ್ದವನ್ನು ಕೂಡ ಲಕ್ಷಣಾರ್ಥದಲ್ಲಿ ತೆಗೆದುಕೊಳ್ಳಬೇಕು ಹೊರತು ಮುಖ್ಯಾರ್ಥದಲ್ಲಿ ಅಲ್ಲ ಪಕ್ಷಿಗಳು ಕೂಡ ಲಕ್ಷಣಾರ್ಥವಾಗಿ ಹೇಳಿದ್ದಲ್ಲಿ ನಿಜವಾಗಿ ಪಕ್ಷಿಯೋ ಒಂದು ಮರದಲ್ಲಿ ಪಕ್ಷಿ ಅಲ್ಲ ಅದು ಉದಾಹರಣೆ ಕೊಟ್ಟದ್ದು ಒಂದು ರೂಪಕ ದೃಷ್ಟಾಂತ ಅದು ಹಾಗೆಯೇ ಆ ಸಂಖ್ಯೆ ಕೂಡ ದೃಷ್ಟಾಂತಕ್ಕೆ ರಕ್ಷಣಾರ್ಥವಾಗಿ ಅದನ್ನು ತಗೊಳ್ಬೇಕು ಹೊರತು ಯಥಾರ್ಥದಲ್ಲಿ ಅಲ್ಲ ಮುಖ್ಯ ಅಲ್ಲ ಅಂದರೆ ನಿಜವಾಗಿ ಎರಡು ಎಂಬರ್ತಲ್ಲಿ ಕೂಡದು ನಿಜವಾಗಿ ಪಕ್ಷಿಗಳೊಂದಲೂ ಕೂಡ ಗ್ರಹಿಸ ಕೂಡದು ಯಾಕಂದರೆ ಮುಂದಿನ ಮಂತ್ರದಲ್ಲಿ ಜೀವನ ಪಕ್ಷಿಯು ಕರ್ಮಫಲದಿಂದ ಶೋಕ ಮೋಹಗಳಲ್ಲಿ ಮಗ್ನನಾಗಿ ಯಾವಾಗ ಕರ್ಮಾತೀತನಾದ ಇತರ ಪಕ್ಷಿಯನ್ನು ಅಂದರೆ ಪರಮಾತ್ಮನ ನೋಡುತ್ತಾನೋ ಆಗ ಶೋಕ ಮೋಹಗಳನ್ನು ದಾಟಿ ಪರಮಾತ್ಮನ ಮಹಿಮೆಯನ್ನು ಹೊಂದುತ್ತಾನೆ ಅಂತೇಳಿ ಹೇಳಿದೆ ಅಂದರೆ ಜೀವ ಪರಮೇಶ್ವರರು ಅತ್ಯಂತ ಭಿನ್ನರಾದ ಪಕ್ಷದಲ್ಲಿ ಜೀವನು ಆನಂದರೂಪನಾದ ಪರಮಾತ್ಮನನ್ನು ನೋಡುವುದರಿಂದಲೇ ಆತನ ಮಹಿಮೆಯನ್ನು ಎಂದಿಗೂ ಹೊಂದಲಾರ ಈ ಕಾರಣದಿಂದ ಜೀವನಿಗೆ ಆ ಜ್ಞಾನಾನಂದ ರೂಪನಾದ ಪರಮಾತ್ಮನೇ ಸ್ವರೂಪವಾಗಿ ಇರಬೇಕು ಹೀಗೆ ಐಕ್ಯವೇ ಸಿದ್ಧವಾಯಿತು ಇದು ಬಹು ಕಷ್ಟವಾದ ಮಂತ್ರವೆಂದು ಪರವಾಗಿ ಇರುವುದೆಂದು ಅನೇಕರ ಹಾಗೆ ನಾನು ಮೋಸ ಹೋಗಿದ್ದೆ ಈಗ ತಮ್ಮ ಅನುಗ್ರಹದಿಂದ ಈ ಸಂಶಯವು ಕತ್ತರಿಸುವ ಸರಿ ಮುಂದೆ ಮಾಡೂಕ್ಯವಲ್ವೇ ಅಂತೇಳಿ ಭೋಜ ಪ್ರಶ್ನೆ ಮಾಡ್ತಾನೆ ಹಾಗಾಗಿ ಇಲ್ಲಿ ಸಂಖ್ಯಾ ಗೌಣಿ ಅಂತೇಳಿ ಹೇಳಿದ್ದು ಸಂಖ್ಯೆಯನ್ನು ಗೌಣವಾಗಿ ತಗೊಳ್ಬೇಕು ಅಂದರೆ ಪ್ರಧಾನವಾಗಿ ಅಲ್ಲ ಅದು ಉದಾಹರಣೆಗೆ ಕೊಟ್ಟದಷ್ಟೇ ಎರಡಿದೆ ಜೀವ ಮತ್ತು ಈಶ್ವರ ಅಂತೇಳಿ ಶರೀರದಲ್ಲಿ ಆತ್ಮ ಪರಮಾತ್ಮ ಎರಡಿದೆ ಜೀವ ಆತ್ಮ ಪರಮಾತ್ಮ ಅಂಥೇಳಿ ಅದು ಉದಾಹರಣೆ ಕೊಟ್ಟದಷ್ಟೇ ಅದೆರಡೂ ಒಂದೇ ಕೇವಲ ನಮ್ಮ ಜೀವಭಾವ ಇರುವಂಥವರಿಗೆ ಅದು ಹೇಳಿದ್ದು ಲೋಕಿಕರಿಗೆ ಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಪರಮಾತ್ಮ ಇದ್ದಾನೆ ನಮ್ಮ ಶರೀರದಲ್ಲಿ ನಾವು ಜೀವರು ಅಂಥೇಳಿ ಹೇಳಿದ್ದು ಆದರೆ ನಿಜವಾಗಿ ನಮ್ಮ ಸ್ವರೂಪವನ್ನು ನಾವು ಅಥವಾ ಪರಮಾತ್ಮ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದಾಗ ನಾವು ಪರಮಾತ್ಮನಲ್ಲಿ ಐಕ್ಯವಾಗುವಂಥದ್ದು ಅರ್ಥ ಏನು ನಾವು ಪರಮಾತ್ಮ ಸ್ವರೂಪರೇ ನಾವು ಆತ್ಮಸ್ವರೂಪರು ಆತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಒಂದೇ ಜಾತಿ ಆದರೆ ಮಾತ್ರ ಮಿಶ್ರ ಆಗ್ತದೆ ಅದು ಬೆರಕೆ ಆಗ್ತದೆ ನೀರಿನಲ್ಲಿ ಎಣ್ಣೆ ಮಿಕ್ಸ್ ಆಗುವುದಿಲ್ಲ ಮಿಶ್ರ ಆಗುವುದಿಲ್ಲ ಅದನ್ನು ಹಾಕಿದರೂ ಕೂಡ ತೈಲಂ ಇವ ಅಂಬಸಿ ಹೇಗೆ ನೀರಿನಲ್ಲಿ ತೈಲ ಎಣ್ಣೆ ಮಿಕ್ಸ್ ಆಗುವುದಿಲ್ಲ ಹಾಗೆಯೇ ಜೀವ ಮಿಶ್ರ ಆಗಲಿಕ್ಕೆ ಸಾಧ್ಯ ಇಲ್ಲ ಆಯ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದೆರಡೂ ಒಂದೇ ಆತ್ಮ ಪರಮಾತ್ಮಕ್ಕೊಂದೇ ಭೋಜ ಪ್ರಶ್ನೆ ಮಾಡ್ತೇನೆ ಮಾಂಡುಕ್ಯದ ಬಗ್ಗೆ ಆಗ ಮೌನಿಗೆ ಉತ್ತರ ಕೊಡ್ತೇನೆ ಉಪಶಮಂ ಚತುರ್ಥಂ ಮಾಂಡುಕ್ಯ ಉಪನಿಷತ್ನ ಏಳನೇ ಮಂತ್ರ ಪ್ರಪಂಚೋಪಶಮಂ ಶಾಂತಂ ಶಿವಮದ್ವೈತಂ ಚತುರ್ಥಂ ಮನ್ಯಂತೆ ಅಂತ ಹೇಳಿ ಮಂತ್ರ ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಪ್ರಪಂಚವನ್ನ ಪ್ರಪಂಚವನ್ನು ಇಲ್ಲವಾಗಿಸ್ತಕ್ಕಂಥದ್ದು ಉಪಶಮನಗೊಳಿಸ್ತಕ್ಕಂಥದ್ದು ಉಪಶಮನ ಅಂದರೆ ಇಲ್ಲವಾಗಿಸುವುದು ಈಗ ರೋಗವನ್ನು ಉಪಶಮನಗೊಳಿಸುವುದಂದ್ರೆ ಏನು ಇಲ್ಲವಾಗಿಸುವಂಥದ್ದು ನಿವಾರಣೆ ಮಾಡ್ತಕ್ಕಂಥ ಹಾಗೇ ಪ್ರಪಂಚವೆಂಬ ಭ್ರಾಂತಿಯನ್ನು ಪ್ರಪಂಚವೆಂಬ ಮಾಯೆಯನ್ನು ಪ್ರಪಂಚವೆಂಬ ಅಜ್ಞಾನವನ್ನು ವ್ಯಾವಹಾರಿಕ ಸತ್ಯ ಯಾವುದಿದೆ ಅದು ಅಜ್ಞಾನ ಮಾಯೆ ಭ್ರಮೆ ಅವಿದ್ಯೆ ಇದನ್ನು ಇಲ್ಲವಾಗಿಸುವ ಉಪಶಮಂ ಶಾಂತಂ ಶಾಂತಸ್ವರೂಪವಾದಂತಹ ಶಿವಂ ಮಂಗಳ ಸ್ವರೂಪವಾದಂತಹ ಅದ್ವೈತಂ ಎರಡಿಲ್ಲದೆ ಒಂದು ಏಕಮೇವ ವಸ್ತು ಯಾವುದೋ ಅದು ಚತುರ್ಥಮ್ಮನ್ಯಂತಿ ನಾಲ್ಕನೆಯವನು ಅಂಥೇಳಿ ಹೇಳ್ತಾರೆ ಅದನ್ನ ಏನು ನಾಲ್ಕನೆಯದು ಅಂದರೆ ಸ್ವಪ್ನ ಜಾಗ್ರತ್ ಸುಶುಪ್ತಿ ಮೂರು ಅವಸ್ಥೆಗಳು ಮನುಷ್ಯನಿಗೆ ಕನಸು ಎಚ್ಚರ ನಿದ್ದೆ ಗಾಢನಿದ್ದೆ ಈ ಮೂರನ್ನು ಮೀರಿದಂತಹ ನಾಲ್ಕನೆಯವನು ಅವನು ತುರಿಯನು ಅಂತೇಳಿ ಹೇಳ್ತಾರೆ ಆತ್ಮನಿಗೆ ಅಂದರೆ ಈ ಮೂರರಲ್ಲೂ ಅವನು ಇದ್ದರೂ ಅವನು ಈ ಮೂರು ಅವಸ್ಥೆಗಳನ್ನು ಮೂರು ಅವಸ್ಥೆಗಳಿಂದ ಬಾಧಿಸುವುದಿಲ್ಲ ಅವಸ್ಥೆಗಳು ಅವನನ್ನು ಬಾಧಿಸುವುದಿಲ್ಲ ಯಾವುದೇ ಅವಸ್ಥೆಗೆ ಅವನು ಮೀಸಲಲ್ಲ ಅವನು ಕನಸಿನಲ್ಲೂ ಇರ್ತಾನೆ ಎಚ್ಚರದಲ್ಲೂ ಇರ್ತಾನೆ ಗಾಢ ಇರ್ತಾನೆ ಹಾಗಾಗಿ ಅವನು ತುರಿಯನು ಅಂದರೆ ಈ ಮು ಅಂದರೆ ಚತುರ್ಥನು ಉಂಟು ತುರಿಯ ತೃತೀಯ ಅಲ್ಲ ಚತುರ್ಥ ತುರಿಯ ಅಂತ ಹೇಳಿದರೆ ಹಾಗಾಗಿ ಅಂದರೆ ಈ ಮೂರು ಅವಸ್ಥೆಗಳನ್ನು ಮೀರಿ ಇರಬಲ್ಲ ಸಮಾಜ ಸ್ಥಿತಿ ಅಂತ ಆತ್ಮಜ್ಞಾನ ಈಗ ಧ್ಯಾನದಲ್ಲಿ ಸಮಾಜ ಇದ್ದಾಗ ಆಗ ಆತನಿಗೆ ಹೊರಗಿನದ್ಯಾವುದು ತೋರುದಿಲ್ಲ ಆತನು ಧ್ಯಾನದಲ್ಲಿ ಗಾಢ ಧ್ಯಾನದಲ್ಲಿರ್ತಾನೆ ಅಂದರೆ ಆತ್ಮಜ್ಞಾನದಲ್ಲಿರ್ತಾನೆ ಅದ್ಯಾವುದು ತುರಿಯ ಸ್ಥಿತಿ ಅದು ಆತ್ಮನ ನಿಜವಾದ ಸ್ಥಿತಿ ನಮ್ಮ ನಿಜವಾದ ಸ್ಥಿತಿ ಆತ್ಮಾನಂದ ಸತಚಿತ್ ಆನಂದ ಸ್ವರೂಪ ಬ್ರಹ್ಮಾನಂದ ಸ್ವರೂಪ ಪರಮಾನಂದ ಸ್ವರೂಪ ಅಂದರೆ ಅದು ಅದೇ ನಾಲ್ಕನೆಯದು ಅಂತೇಳಿ ಹೇಳಿದ್ದು ಆತ್ಮನಲ್ಲಿ ಯಾವ ಪ್ರಪಂಚವೂ ಇಲ್ಲ ಎಂಬುದೇ ಇದಕ್ಕೆ ತಾತ್ಪರ್ಯ ಉಪಶಮಂ ಚತುರ್ಥಂ ಅಂದರೆ ಇವೆಲ್ಲವೂ ಇಲ್ಲದೇ ಇರತಕ್ಕಂಥದ್ದೇ ಚತುರ್ಥಂ ನಾಲ್ಕನೇದು ಯಾವುದು ಆತ್ಮ ಚತುರ್ಥಂ ನಾಲ್ಕನೆಯವನು ಎಂಬುದು ನಿಜವಾಗಿ ಸಂಖ್ಯೆಯನ್ನು ಹೇಳುವುದಕ್ಕೆ ಬರಲಿಲ್ಲ ಇಲ್ಲಿ ಅದು ಒಂದು ರೂಪಕ ಅಂತೇಳಿ ಹೇಳ್ತಾರೆ ಮತ್ತೇನೆಂದರೆ ಅವಸ್ಥಾತ್ರಯದಲ್ಲಿ ಯಾವ ಮೂರು ಎಂಬುದು ವ್ಯಾವಹಾರಿಕವೋ ಹಾಗೇ ಅದಕ್ಕೆ ಅಧಿಷ್ಠಾನಭೂತವಾದ ಅದಕ್ಕೆಲ್ಲ ಮೂಲವಾದ ಆಧಾರಭೂತವಾದಂಥ ಆತ್ಮನು ವ್ಯಾವಹಾರಿಕವನ್ನು ಅನುಸರಿಸಿಯೇ ನಾಲ್ಕನೆಯವನು ಅಂತೇಳಿ ಕರೆಯಲ್ಪಡ್ತಾನೆ ವ್ಯಾವಹಾರಿಕ ಲೆಕ್ಕಾಚಾರದಲ್ಲಿ ನಾಲ್ಕನೇನು ಅಂತ ಹೇಳ್ತಾನೆ ಹೊರತು ಆತ್ಮನು ನಾಲ್ಕನೇವನು ಬೇರೆ ಮೂರು ಜನ ಇದ್ದಾನೆ ಅಂತೇಳಿ ಅರ್ಥ ಅಲ್ಲ ಆತ್ಮನ ಏಕಮಯವಾದ್ವಿತೀಯನು ಒಬ್ಬನೇ ಒಬ್ಬನೇ ಇರತಕ್ಕಂಥದ್ದು ಆದರೆ ವ್ಯಾವಹಾರಿಕ ಯಾವ ಮೂರು ಅವಸ್ಥೆಗಳನ್ನು ನಾವು ಕಾಣ್ತೇವೋ ಆ ಮೂರು ಅಲ್ಲದೆ ನಾಲ್ಕನೆಯವನು ಇನ್ನೊಂದವನು ಅಂದರೆ ಆ ಆತ್ಮನು ಈ ಮೂರೂ ಕೂಡ ಅವನೇ ಆಗಿ ಇದ್ದಾನೆ ನಿಜವಾಗಿ ಮೂರಾಗಿ ತೋರ್ತಕ್ಕಂಥವನು ಅವನೇ ಯಾವುದು ಸ್ವಪ್ನ ಜಾಗ ಸುಶುಪ್ತಿ ಈ ಮೂರಕ್ಕೂ ಕಾರಣನು ಅವನೇ ಆದಂತಹ ಅವನು ನಾಲ್ಕನೆಯವನು ಅಂತೇಳಿ ಹೇಳಿದ್ದೆಷ್ಟೇ ಆತ್ಮನು ಸರ್ವ ಅವಸ್ಥೆಗಳಲ್ಲಿ ಇರುವನೆಂಬುದನ್ನು ಯಾರು ಆಕ್ಷೇಪಿಸಲಾರರು ಆಕ್ಷೇಪಿಸಬೌದಾ ಯಾರಾದರೂ ಆತ್ಮನು ಎಲ್ಲ ಅವಸ್ಥೆಗಳಲ್ಲಿದ್ದಾನೆ ಅಂಥೇಳಿ ಹೇಳೋದಕ್ಕೆ ಆಕ್ಷೇಪ ಉಂಟ ಸಾಧ್ಯವಿಲ್ಲ ಯಾಕೆ ನಾನೇ ಕನಸನ್ನು ಕಂಡದ್ದು ನಾನೇ ಎಚ್ಚರದಲ್ಲಿ ಕಂಡದ್ದು ನಾನೇ ಗಾಢ ಹೊಂದಿದ್ದು ನಾನು ಎನ್ನುವುದು ಇದ್ದೇ ಇದೆ ಮೂರು ಅವಸ್ಥೆಗಳಲ್ಲಿ ಕೂಡ ಹಾಗೆ ಆ ನಾನು ಎನ್ನುವುದೇ ಆತ್ಮ ಅದನ್ನು ಇಲ್ಲ ಅಂತೇಳಿ ಹೇಳಲಿಕ್ಕೆ ಯಾರಿಗೂ ಕೂಡ ಸ ಆತ್ಮ ಸ ಎಂಬ ವಾಕ್ಯದಿಂದ ಯಾವ ಆತ್ಮನಲ್ಲಿ ರಜ್ಜುವಿನಲ್ಲಿ ಸರ್ಪದ ಹಾಗೆ ಈ ಅವಸ್ಥಾತ್ರಯವು ಕಲ್ಪಿಸಲ್ಪಟ್ಟಿರುವುದೋ ರಜ್ಜು ಅಂದರೆ ಹಗ್ಗ ಹಗ್ಗದಲ್ಲಿ ಸರ್ಪದ ಹಾಗೆ ಈ ಅವಸ್ಥಾತ್ರಯವು ಕೂಡ ಕಲ್ಪಿಸಲ್ಪಟ್ಟಿರುವುದೋ ಅಂದರೆ ಹಗ್ಗವನ್ನು ಆತ್ಮ ಅಂತೇಳಿ ತಗೊಂಡರೆ ಆ ಹಗ್ಗದಲ್ಲಿ ಹೇಗೆ ಸರ್ಪವು ಆರೋಪಿಸಲ್ಪಡ್ತದೋ ಹಾವು ಕಂಡಾಗೆ ಆಗ್ತದೋ ಅದೇ ರೀತಿಯಲ್ಲಿ ಈ ಮೂರು ಅವಸ್ಥೆಗಳು ಕಂಡುಬರುವಂಥದಷ್ಟು ನಿಜವಾಗಿ ಇಲ್ಲ ಯಾವುದು ಅವಸ್ಥಾತ್ರಯ ಸ್ವಪ್ನ ಜಾಗೃತ ಸುಶುಪ್ತಿಗಳು ತೋರಿ ಬರುವಂಥದ್ದು ಖಂಡ ಕಂಡ ಹಾಗೆ ಆಗತಕ್ಕಂಥದ್ದು ಭ್ರಮೆ ಆ ಆತ್ಮನೇ ಜ್ಞಾನ ವಿಷಯನು ಆತ್ಮನೇ ಜ್ಞಾನ ವಿಷಯನು ಅಂತೇಳಿ ಯಾವ ಸಂಖ್ಯೆಯ ವಿಶೇಷಣವು ನಿಷ್ಪ್ರಪಂಚನಾದ ಆತ್ಮನಲ್ಲಿ ಸರಿಹೊಂದುವುದಿಲ್ಲ ಅಂಥೇಳಿ ಹೇಳ್ತಾರೆ ಇನ್ನು ಮುಂದೆ ತೈತಿರಿಯ ಇದನ್ನು ನಾವು ನಾಳೆ ನೋಡೋಣ ವಿಲಕ್ಷಣಮೋನಿ ಬಹಳ ಚೆನ್ನಾದ ಒಂದು ದಶೋಪನಿಷತ್ಗಳು ಸಾರ ಸ್ವರೂಪವನ್ನು ಇಲ್ಲಿ ಹೇಳಿದ್ದಾರೆ ಸೂತ್ರರೂಪದಲ್ಲಿ ನಾಳೆ ದಿವಸ ಮುಂದುವರಿಸೋಣ ಹರೇ ಶ್ರೀ ಶಂಕರ ಓಂ ತತ್ಸತ್